ರಾಮೇಶ್ವರದಲ್ಲಿ ಈಶ್ವರಲಿಂಗ ಪ್ರತಿಷ್ಠಾಪನೆ ಮಾಡಿದ್ದು ಕೂಡ ಕೇವಲ ಲೀಲೆ ಅದನ್ನು ಕೂಡ ಅಸುರರು ಅವರ ಮನಸ್ಸಿಗೆ ಬಂದಂತೆ ಅರ್ಥ ಮಾಡ್ತಾರೆ ಪಾಪ ಪರಿಹಾರಾರ್ಥ ರಾಮ ಮಹಾಪತಿಯ ನಿರ್ಮಿಸಿದ ಭಗವದ್ ರೂಪ ರೂಪಕ್ಕೆ ಚಿಂತನೆ ಮಾಡ್ಪಮಾನವನು ಆಪಗಳು ಸತ್ತೀರ್ಥ ಗುರು ಮಾತಾ ಪಿತೃ ಪ್ರಭು ಪ್ರತಿಮೆ ಭೂತ ದಯಾಪರ ಕಂಡವರ ದೇವರು ಎಂಬುವನೇ ದೈತ್ಯ ಇದು ಕೂಡ ಬ್ರಹ್ಮಕಾಂಡ ಗರುಡ ಪುರಾಣದಲ್ಲಿ ಬಂದಿರೋ ವಚನವನ್ನು ಯಥಾವತ್ತಾಗಿ ಅನುವಾದ ಮಾಡಿಯರು ಕೃಷ್ಣರಾಮಾದಿರೂಪು ಪಾಪಾದೇಶ ವಿಚಿಂತನಂ ರಾಮೇಣ ಪಾಪಯುಕ್ತೇನ ಲಿಂಗಸ ಸ್ಥಾಪನ ಕೃತ ಕೃಷ್ಣರಾಮಾದಿರೂಪೇಶು ಹೆಂತರ ಪ್ರವಿಚಿಂತನಂ ಪಿತೃ ಮಾತೃದ್ವಿಜಾತೀನ ಹರಿರೂಪತ್ವಚಿಂತನಂ ಅಂತ ರಾವಣವಧೆಯಿಂದ ಶ್ರೀರಾಮಚಂದ್ರನಿಗೆ ಬ್ರಹ್ಮಹತ್ಯಾ ದೋಷ ಬಂದಿತ್ತು ಆ ಪಾಪ ಪರಿಹಾರಕ್ಕಾಗಿ ರಾಮ ಉಮಾಪತಿ ಅಂದರೆ ರುದ್ರದೇವರ ಲಿಂಗವನ್ನಲ್ಲಿ ಪ್ರತಿಷ್ಠೆ ಮಾಡಿದ ರಾಮೇಶ್ವರದಲ್ಲಿ ಲಿಂಗ ಪ್ರತಿಷ್ಠೆ ಮಾಡಿದ ಅಂತ ಈ ರೀತಿಯಾಗಿ ಚಿಂತನೆ ಮಾಡ್ತಾರೆ ಭಗವಂತನ ರೂಪಗಳಿಗೆ ಭೇದ ಚಿಂತನೆ ಮಾಡುವಂತಹ ಮನುಷ್ಯನೂ ಕೂಡ ಗಂಗಾದಿ ಆಪಗಳೇ ಜಲಗಳೇ ಒಳ್ಳೆಯ ತೀರ್ಥ ಅಂತ ಗಂಗಾದಿ ನದಿಗಳೇ ತೀರ್ಥಗಳಲ್ಲ ಸಯವ ದ್ರವರೂಪೇಣ ಗಂಗಾಂಬೋ ಅಂತ ಪರಮಾತ್ಮನೇ ಗಂಗೆಯಲ್ಲಿ ದ್ರವರೂಪದಿಂದ ಇದ್ದು ಆ ಗಂಗೆಗೆ ಪಾವಿತ್ರ್ಯವನ್ನು ತಂದುಕೊಟ್ಟಾನೆ ಅದೇ ರೀತಿಯಾಗಿ ಗುರು ತಂದೆ ತಾಯಿ ರಾಜ ಆಮೇಲೆ ಶೀಲಾ ಮೊದಲಿಂದ ಮಾಡಿರತಕ್ಕಂತ ಅಷ್ಟವಿದ ಪ್ರತಿಮೆಗಳು ಭೂತ ದಯಾಪರಾಗಿರ್ತಕ್ಕಂಥ ಸಾಧುಗಳು ಇವರನ್ನು ಕಂಡು ಅವರೇ ದೇವರು ಅಂತ ಚಿಂತನೆ ಮಾಡ್ತಾರಲ್ಲ ಇದೂ ಕೂಡ ದೈತ್ಯರ ಲಕ್ಷಣ ರುದ್ರದೇವರಿಗೆ ಬ್ರಹ್ಮದೇವರ ಐದನೇ ಮುಖ ಛೇದ ಮಾಡಿದ್ರಿಂದ ಬಂದಿರತಕ್ಕಂಥ ಬ್ರಹ್ಮ ಪಾಪ ಪರಿಹಾರಕ್ಕಾಗಿ ಶ್ರೀರಾಮಚಂದ್ರ ರಾಮೇಶ್ವರದಲ್ಲಿ ರುದ್ರದೇವರ ಲಿಂಗವನ್ನು ಪ್ರತಿಷ್ಠೆ ಮಾಡಿದ ಇಲ್ಲದೇ ಇದ್ದರೆ ರಾಮಾಯಣ ಕಥೆ ಕೇಳೋದೇ ಮಹಾಪುಣ್ಯಕರ ಅಂತ ಎಲ್ಲರೂ ಒಪ್ತಾರೆ ರಾವಣನನ್ನು ರಾಮ ಕೊಂದಿದ್ದು ಮಾತ್ರ ಪಾಪಕರವೇ ರುದ್ರದೇವರಿಗೆ ಬಂದೊದಗಿರತಕ್ಕಂಥ ಬ್ರಹ್ಮಹತ್ಯಾ ಪಾಪ ಪರಿಹಾರಕ್ಕೆ ರುದ್ರನನ್ನು ಶ್ರೀರಾಮ ರಾಮೇಶ್ವರದಲ್ಲಿ ಕೂಡಿಸಿ ಅವನಿಗೆ ಸದಾ ಸೇತು ದರ್ಶನ ಆಗುವಂತೆ ಅನುಗ್ರಹವನ್ನು ಮಾಡಿಯನು ಸೇತುವ ದೃಷ್ಟ್ರಸ್ಯ ಬ್ರಹ್ಮಹತ್ಯಾಂ ವ್ಯಪೋಹತ್ಯ ಶಾಸ್ತ್ರ ಘೋಷಣೆಯನ್ನು ಮಾಡ್ತಾಯಿದೆ ಹೀಗೆ ರಾವಣನ ಸಂಹಾರಕ್ಕಾಗಿಯೇ ನಿರ್ಮಾಣ ಮಾಡಿರುವಂತಹ ಸೇತುವಿನ ದರ್ಶನ ಮಾತ್ರದಿಂದ ಬ್ರಹ್ಮಹತ್ಯೆ ಪರಿಹಾರ ಆಗೋದಾದರೆ ರಾವಣ ವಧೆಯಿಂದ ರಾಮನಿಗೆ ಬ್ರಹ್ಮಹತ್ಯೆ ಬಂದೀತೆ ಪರಮಾತ್ಮನ ರೂಪರೂಪಗಳಿಗೆ ಭೇದ ಚಿಂತನೆ ಮಾಡೋದು ಪ್ರಾದುರ್ಭಾವ ವಿಪರ್ಯಾಸ ಅಂತ ನವವಿಧ ದ್ವೇಷಗಳಲ್ಲಿ ಒಂದು ದೋಷ ಅಂತ ನಿರ್ಣಯದಲ್ಲಿ ತಿಳಿಸ್ತಾರೆ ಆಪಗಳು ಸತ್ ತೀರ್ಥ ನೀರೇ ತೀರ್ಥ ಪವಿತ್ರಕರ ಅಂತ ಅದನ್ನು ತಿಳ್ಕೋಬಾರ್ದು ನ ಹ್ಯಮ್ಮಯಾನಿ ತೀರ್ಥಾನಿ ನ ದೇವಾಮೃತ್ ಶಿರಾಮಯ ತೇ ಪುರಂತಿ ಉರುಕಾರೇನ ದರ್ಶನ ದೇವ ಸಾಧವ ಅಂತ ನೀರಿನೊಳಗೆ ಇರುವಂತಹ ಭಂಗವತ್ ಭಗವಂತನೇ ತೀರ್ಥ ಅಂದರೆ ಪವಿತ್ರಕರ ಗುರುಗಳು ಮಾತಾಪಿತೃಗಳು ಪ್ರಭು ಪ್ರತಿಮೆ ಭೂತ ಸುಜನರು ಇವರನ್ನು ಕಂಡು ಇವರೇ ದೇವರು ಅಂತ ಕೂಡ ಭೂಮಿಯಲ್ಲಿ ಕತ್ತೆಯಂತೆ ಇವರೆಲ್ಲ ಮಣ್ಣಿನಿಂದಾದ ಪ್ರತಿಮೆಗಳು ಅವರೇ ದೇವರಲ್ಲ ಅವರೊಳಗೆ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ ಅಂತ ಜ್ಞಾನ ಅನುಸಂಧಾನ ಭಕ್ತಿಯಿಂದ ಪೂಜೆ ಮಾಡಬೇಕು ಅವರನ್ನೇ ದೇವರು ಅಂತ ಯಾರು ಹೇಳ್ತಾರೋ ಅವರು ದೈತ್ಯರು ಅಂತ ದೋಷದೂರ ಗುಣಪರಿಪೂರ್ಣನಾಗಿರ್ತಕ್ಕಂಥ ಭಗವಂತನಿಗೆ ಬ್ರಹ್ಮಹತ್ಯಾ ದೋಷ ಎಲ್ಲಿಂದ ಬರಬೇಕು ಶ್ರೀರಾಮಚಂದ್ರ ರಾಮೇಶ್ವರದಲ್ಲಿ ಲಿಂಗವನ್ನು ಪ್ರತಿಷ್ಠೆ ಮಾಡಿದ್ದು ಲಂಕೆಯನ್ನು ಪ್ರವೇಶ ಮಾಡುವಂಥ ಸಂದರ್ಭಕ್ಕಿಂತ ಮುಂಚೆನೇ ಹೊರತು ರಾವಣನ ಸಂಹಾರ ಆದ ನಂತರದಲ್ಲಿ ಅಲ್ಲ ಆದ್ದರಿಂದ ಬ್ರಹ್ಮತ್ಯ ದೋಷದ ಪ್ರಶ್ನೆಯೂ ಇಲ್ಲ ಅದರ ಪರಿಹಾರಕ್ಕಾಗಿ ಲಿಂಗ ಪ್ರತಿಷ್ಠೆಯ ವಿಚಾರವೂ ಇಲ್ಲ ನಮಗೆ ಶಾಸ್ತ್ರೋಪದೇಶವನ್ನು ಸಮೀಚೀನವಾಗಿ ಉಪದೇಶ ಮಾಡಿರ್ತಕ್ಕಂಥ ವೇದಜ್ಞಾನಿಗಳಾದ ಗುರುಗಳು ನಮ್ಮ ಜನ್ಮಕ್ಕೆ ಕಾರಣರಾಗಿರ್ತಕ್ಕಂಥ ತಂದೆ ತಾಯಿ ರಾಜ್ಯವನ್ನು ನಿರ್ವಹಿಸುವಂತಹ ದೊರೆ ದೇವಾಲಯಗಳಲ್ಲಿರುವಂಥ ಶಿಲ್ಪಿಗಳಿಂದ ನಿರ್ಮಿತವಾಗಿರತಕ್ಕಂಥ ಶಿಲಾ ಪ್ರತಿಮೆಗಳು ಅಥವಾ ಲೋಹಾದಿ ಪ್ರತಿಮೆಗಳು ಇವುಗಳನ್ನೇ ಭಗವದ್ ರೂಪಗಳು ಅಂತ ತಿಳ್ಕೊಳ್ಬಾರ್ದು ಅಂತರ್ಯಾಮಿಯಾಗಿ ಭಗವಂತ ಇರ್ತಾನೆ ಅಂತ ಗೋಲಕತ್ರಯ ಚಿಂತನೆ ಪಂಚಗೋಲಕ ಚಿಂತನೆ ಇತ್ಯಾದಿ ಎಲ್ಲವನ್ನು ಅಲ್ಲಲ್ಲಿ ಮಾಡಬೇಕು ಅಂತರ್ಯಾಮಿತ್ವೇನ ಭಗವಂತನನ್ನು ತಿಳಿದೇ ಇರ್ತಕ್ಕಂಥವನ್ನೇ ದೈತ್ಯ ರುದ್ರದೇವರು ಅಲ್ಲಿ ರಾಮೇಶ್ವರದಲ್ಲಿ ಇದ್ದು ತಮ್ಮ ಬ್ರಹ್ಮಹತ್ಯ ದೋಷವನ್ನು ಪರಿಹರಿಸಿಕೊಳ್ಳಿ ಅನ್ನೋ ಕಾರಣಕ್ಕಾಗಿ ಸೇತುವನ್ನು ಸಮುದ್ರಸ್ಯ ಸಮುದ್ರಸೆ ಬ್ರಹ್ಮಹತ್ಯ ವ್ಯಪೋಹತ್ಯ ಭಗವಂತ ಅಲ್ಲಿ ಸೇತುವರ್ಶನವನ್ನು ಮಾಡಿದ್ರೆ ಬ್ರಹ್ಮಹತ್ಯೆ ಅನ್ನೋದು ನಾಶ ಆಗತ್ತೆ ರುದ್ರದೇವರು ದಿನವೂ ಸೇತುವರ್ಶನ ಮಾಡಲಿ ಅನ್ನೋ ಕಾರಣಕ್ಕಾಗಿ ಅಲ್ಲಿ ಲಿಂಗವನ್ನು ಪ್ರತಿಷ್ಠೆ ಮಾಡಿದ್ದು ಪರಮಾತ್ಮನಿಗೆ ಯಾವ ದೋಷಗಳೂ ಇಲ್ಲ ಹಿಂದಿನ ಪದ್ಯದಲ್ಲಿ ಹೇಳಿದಂಗೆ ಭಯ ಅದೂ ಇಲ್ಲ ಅವ್ರು ಹೇಳ್ತಾರೆ ಯಾರು ದೈತ್ಯರು ಜಲಾಸಂಧನ ಭಯದಿಂದಾಗಿ ಶ್ರೀಕೃಷ್ಣ ಸಮುದ್ರದ ಮಧ್ಯದಲ್ಲಿ ದ್ವಾರಕೆಯನ್ನು ನಿರ್ಮಾಣ ಮಾಡಿ ಪಲಾಯನ ಮಾಡಿದ ಇನ್ನು ಸೀತಾವಿಯೋಗ ಆದಾಗ ರಾಮ ಅತ್ತ ಭಗವಂತನಿಗೆ ಭಯ ಶೋಕಾದಿಗಳನ್ನು ಹೇಳೋದು ಇನ್ನು ಪರಶುರಾಮ ಒಬ್ಬ ಬ್ರಾಹ್ಮಣ ಅಂತ ಹೇಳೋದು ವ್ಯಾಸೋ ಕಶ್ಚನ ಋಷಿ ಅಂತ ಹೇಳೋದು ಶ್ರೀಕೃಷ್ಣ ಮಧುರೆಗೆ ಪ್ರವೇಶ ಮಾಡಿ ಜ್ಞಾಪಿತನಿಂದ ಕ್ಷೌರ ಮಾಡಿಸ್ಕೊಂಡ ಅಂತ ಹೇಳೋದು ಶ್ರೀಕೃಷ್ಣ ಪುತ್ರ ಸಂತಾನ ಪ್ರಾಪ್ತಿಗಾಗಿ ರುಕ್ಮಿಣಿ ಸಮೇತ ಕೈಲಾಸಕ್ಕೆ ಹೋಗಿ ರುದ್ರದೇವರಲ್ಲಿ ಆರಾಧನೆ ಮಾಡಿ ಆಮೇಲೆ ಸಂತತಿಯನ್ನು ಪಡೆದ ಅಂತಳಿಸೋದು ಹೀಗೆ ಇದೆಲ್ಲವೂ ಕೂಡ ದೈತ್ಯರ ಲಕ್ಷಣ ಅಂತ ಒಂದೊಂದನ್ನು ಆ ಪ್ರಾಣದಲ್ಲಿ ಏನು ಹೇಳಿದೆಯೋ ಅದನ್ನು ಯಥಾವತ್ತಾಗಿ ನಮಗೆ ದಾಸ ತಿಳಿಸ್ಕೊಡ್ತಾ ಇದ್ದಾರೆ